ಸಂತತ ಚಿಂತೆಯತ್ ಕಂಠ ಭಗವಂತ ತನ ಪುರಸ್ಸಾದ ಮೇಲೆ ಕಂಠವನ್ನು ಧ್ಯಾನ ಮಾಡಬೇಕು ಫಾಸ್ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಹೊಂಟು ಶ್ರೀಮದಾಚಾರ್ಯರು ಭಾಗವತ ಹಿಂ ಪ್ರಾಕ್ಟಿಕಲ್ ಅದಂತರ್ಸಲ್ಲ ದೇವರ ಎಲ್ಲ ವಯವಗಳನ್ನು ಧ್ಯಾನ ಮಾಡಬೇಕು ಅಂದ್ರೆ ಕಾಣಿಸೋದೇ ಇಲ್ಲ ಹಿಂಗಪ್ಪ ದೇವರು ಧೋತ್ರ ಉಟ್ಕೊಂಡು ನಿಂತಾಗ ಮಡಿ ಉಟ್ಕೊಂಡು ಪಾದ ಆದ ಕೂಡ ಒಮ್ಮೆ ಟಂಕೆ ಕಾಣಿಸ್ತು ಅದಕ್ಕೆ ನಡುವಿನೆಲ್ಲ ಬಿಟ್ಬಿಟ್ರು ಭಾಗವತೊಳಗೆ ಹೇಳಿದ್ದು ಗುರು ಸುಪರ್ಣ ಭುಜಯೋ ರೋಪಾನೋ ಅಂತ ಜ್ಞಾನ ಮಾಡ್ಬೋದು ಇಲ್ಲಂತಲ್ಲ ಸುಮ್ಮನೆ ಅಗ್ನಿ ಕಾಣಿಸಿದ ವಸ್ತುಗಳು ಅಂದ್ರೆ ಪಾದ ಕಾಣಿಸ್ತಿರ್ತಾವೆ ನಿಜಪಾದ ದರ್ಶನ ಅದಾದ ಕೂಡಲೇ ಕಟಿ ಆಮೇಲೆ ಪಟ್ಟಿ ಕಾಣಿಸ್ತದೆ ಎದಿ ಕಾಣಿಸ್ತದೆ ಕಂಠ ಕಾಣಿಸ್ತದೆ ಸಂತತ ಚಿಂತಯೇತ್ ಕಂಠಂ ಭಾಸ್ವತ್ ಕೌಸ್ತುಭಾಸಕಂ ಶೋಭಿಸುಭ ಕೌಸ್ತುಭ ಆ ಮಣಿಗೇನೆ ಪ್ರಕಾಶವನ್ನ ಕೊಡುವಂತಹ ಭಗವಂತನ ಕಂಠವನ್ನು ಚಿಂತಿಸಬೇಕು ಕೌಸ್ತುಭ ಅಂದ್ರೆ ಏನು ಕುಸ್ತುಭ ಕುಸ್ತುಭಾ ಅಂದ್ರೆ ಸಮುದ್ರ ಕುಂಸ್ತುಭ ಕುಸ್ತುಭ ಭೂಮಿಯನ್ನ ತಡತಿಡಿತ ಋಣಿ ಆದ್ದರಿಂದ ಕುಸ್ತುಭಾ ಅಂದ್ರೆ ಸಮುದ್ರ ಅಲ್ಲಿ ಹುಟ್ಟಿದ್ದು ಸಮುದ್ರ ಮಥನ ಕಾಲದಲ್ಲಿ ಆದ್ದರಿಂದ ಕೌಸ್ತುಭ ಮಣಿ ಅದಕ್ಕೆ ಪ್ರಕಾಶವನ್ನು ಕೊಡುವುದು ಪರಮಾತ್ಮನ ಕಂಠ ಆ ಕಂಠವನ್ನ ಬರೇ ಕೌಸ್ತುಭ ಮಣಿ ಇದೆ ಅಂತ ಚಿಂತನೆ ಮಾಡುವುದಲ್ಲ ಅದೇ ಕಂಠದಿಂದ ಭಗವಂತನ ಕಂಠದಿಂದ ಯಾವಾಗಲೂ ವೇದಗಳು ಹೊರಗೆ ಬರ್ತಾ ಇವೆ ಮಾಡ ಯ ಅನೀಶ ವೇದ ಉದ್ಗೀಯತೆ ತಾಶ ಕೌಸ್ತುಭಾತಕ ಚಿಂತೆಯ